ಇವರಿಗಿಂತಲೇ ಕೊರತೆ ಎನಿಪರು ಚವನ ಸನಕಾದಿಗಳು ಪಾವಕ ಕವಿ ಉಚಿತ ಜಯಂತ ಕಶ್ಯಪ ಮನುಬಳೇಕ ದಶಾ ಧ್ರುವ ನಹುಷ ಶಶಿಬಿಂದು ಹೈಹಯ ದೌಶಂತಿ ವಿರೋಚನನ ನಿಜಕವರ ಬಲಿ ಮೊದಲಾದ ಸಪ್ತೇಂದ್ರರು ಕಕುತ್ಸ ಗಯಾ ಇವರೆಲ್ಲ ಕರ್ಮಜ ದೇವತೆಗಳ ಕಕ್ಷೆಯಲ್ಲಿ ಬರುವಂಥವರು ಹಿಂದೆ ಹೇಳಿದ ಎಂಬತ್ತೈದು ಮಂದಿ ಶೇಷ ಶತಸ್ಥರಿಗಿಂತ ಕಡಿಮೆಯಾದವರು ತಾರತಮ್ಯದಲ್ಲಿ ಚವನ ಋಷಿಗಳು ವರ್ಣಪುತ್ರನಾದ ಗುರುಋಷಿಗಳ ಪುತ್ರ ಈತನ ತಾಯಿ ಪುಲೋಮೆ ಒಬ್ಬ ರಾಕ್ಷಸ ಒಂದು ಸಲ ಪುಲೋಮೆಯನ್ನು ಅಪಹಾರ ಮಾಡ್ತಾನೆ ಆಗ ಪುಲೋಮೆ ಭಯಗ್ರಸ್ತಳಾಗ್ತಾಳೆ ಆಗ ಅವಳು ಗರ್ಭಿಣಿಯಾಗಿರ್ತಾಳೆ ಭಯದಿಂದ ಶಿಶು ಗರ್ಭದಿಂದ ಚ್ಯುತ ಆಯಿತು ಈ ಕಾರಣದಿಂದ ಚವನ ಅಂತ ಹೆಸರು ಬಂತು ಆ ಶಿಶು ಆ ರಾಕ್ಷಸನನ್ನು ಕ್ರೂರ ದೃಷ್ಟಿಯಿಂದ ನೋಡಿದು ತಕ್ಷಣ ಆ ರಾಕ್ಷಸ ಉರಿದು ಬೂದಿಯಾದ ರಾಕ್ಷಸರ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಈತನ ಸಹೋದರರು ಚವನನು ಮನುಪುತ್ರಿಯಾಗಿರ್ತಕ್ಕಂಥ ಆರುಷಿಯನ್ನು ಕನ್ಯೆಯನ್ನು ವಿವಾಹ ಆಗ್ತಾನೆ ಆಕೆಯ ಗರ್ಭದಲ್ಲಿ ಜನಿಸದವನೇ ಔರ್ವ ಅಂತ ಒಮ್ಮೆ ಚವನ ಋಷಿ ತಪೋರತನಾಗಿದ್ದಾಗ ಆವನ ದೇಹದ ಸುತ್ತಲು ಮಹತ್ತರವಾಗಿರ್ತಕ್ಕಂಥ ಹುತ್ತ ಬೆಳೆಯುತ್ತೆ ಆತನ ಕಣ್ಣುಗಳು ಮಾತ್ರ ಹುತ್ತದ ರಂಧ್ರಗಳ ಮೂಲಕ ಮಿಣುಗುಡ್ತಾ ಇತ್ತು ಒಂದ್ಸಲ ಶರಿಯಾತಿ ರಾಜ ಪೇಟೆಗಾಗಿ ಆ ಬಂದು ಆ ಚವನ ತಪೋನಿರತನಾಗಿದ್ದ ಸ್ಥಾನದ ಬಳಿ ಬಿಡಾರ ಬಿಟ್ಟ ಆಗ ಶರಿಯಾತಿ ಪುತ್ರಿಯಾಗಿರ್ತಕ್ಕಂಥ ಸುಖನ್ನೇ ಹುತ್ತದ ಸಮೀಪಕ್ಕೆ ಬರ್ತಾಳೆ ಚೇಷ್ಟೆಗಾಗಿ ಹುತ್ತದ ರಂಧ್ರಗಳ ಮೂಲಕ ಮುಳ್ಳಿನ ಒಂದು ಚೂಪಾದ ಕಡ್ಡಿಯನ್ನು ಚುಚ್ಚುತ್ತಾಳೆ ಉತ್ತರ ಉತ್ತಮರಿಗೆ ಮಾಡಿರೋ ದ್ರೋಹದಿಂದ ಏನಾಗತ್ತೆ ಆ ಶರಿಯಾತಿ ರಾಜನ ಎಲ್ಲ ಏನು ಸಕಲ ಪರಿವಾರ ಇತ್ತೋ ಅವರಿಗೆ ಮಲಮೂತ್ರಗಳೆಲ್ಲ ಬಂದ ಆಗ ಎಲ್ಲರನ್ನು ವಿಚಾರಣೆ ಮಾಡಿದಾಗ ಮಗಳು ತಾನು ಮಾಡಿರತಕ್ಕಂಥ ಅಪರಾಧವನ್ನು ಹೇಳ್ತಾಳೆ ಆಗ ರಾಜ ಬಂದು ಚವನನಲ್ಲಿ ಕ್ಷಮೆಯಾಚನೆ ಮಾಡ್ತಾನೆ ಆಗ ಚವನ ಋಷಿ ಕುರುಡಾದ ತನಗೆ ಸುಕನ್ಯನ್ನು ಶುಶ್ರೂಷೆಗಾಗಿ ಕೊಡಬೇಕು ಅಂತ ಕೇಳ್ತಾನೆ ಆಗ ರಾಜನಿಗೆ ಭಾರಿ ಚಿಂತೆ ಆಗತ್ತೆ ಸುಕನ್ಯ ಅಷ್ಟು ಜನರ ಪ್ರಾಣಗಳನ್ನು ಉಳಿಸುವ ಸಲುವಾಗಿ ಚವನನ್ನು ಲಗ್ನವಾಗಕ್ಕೆ ಸಮ್ಮತಿಯನ್ನು ಸೂಚನೆ ಮಾಡ್ತಾಳೆ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಸುಕನ್ಯೆ ತನ್ನ ಪತಿಗೆ ಯೌವನವನ್ನು ಕರುಣಿಸುವಂತೆ ಆಗ ಚವನರು ಸುಕನ್ಯ ಪಾತಿವೃತ್ತಿಯ ಮಹಿಮೆಯಿಂದ ನವತಾರುಣ್ಯವನ್ನು ಪಡಿತಾರೆ ನಂತರ ಚವನ ಭೋಕಾಲ ಸುಕನ್ಯೆಯ ಜೊತೆಗೆ ಸುಖವಾಗಿ ಸಂಸಾರವನ್ನು ಮಾಡುತ್ತಾ ಪ್ರಮತಿಯನ್ನು ಪುತ್ರನನ್ನು ಪಡೆದರು ಸನಕಾದಿಗಳು ಇವರು ಬ್ರಹ್ಮದೇವರ ಮಾನಸ ಪುತ್ರರು ಸನಕ ಸನಂದನ ಸನತ್ ಕುಮಾರ ಸನತ್ ಅಂತ ನಾಲ್ಕು ಜನ ಇವರ ಒಳಗೆ ಸನತ್ ಕುಮಾರನು ಸಾಕ್ಷಾತ್ ಪರಮಾತ್ಮನ ಅವತಾರ ಆದ್ದರಿಂದ ಆದಿ ಶಬ್ದದಿಂದ ಸನಕ ಸನಂದನ ಸನತ್ ಮಾತ್ರ ಗ್ರಹಿಸಬೇಕು ಅಗ್ನಿಪುತ್ರನಾಗಿರುವಂತಹ ಪಾವಕ ದೇವತೆ ಕವಿ ಅಂದರೆ ಅಸುರ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಉಚಿತ್ಯ ಅಂದರೆ ಪರಮಜ್ಞಾನಿ ಅಂಗೀರಸ ಮುನಿಗಳ ಬೃಹಸ್ಪತಿ ಮತ್ತು ಸಂವರ್ತ ಈತನ ತಮ್ಮಂದಿರು ಚಂದ್ರಸ ಪುತ್ರಿಯಾಗಿರುವಂತಹ ಭದ್ರೆಯನ್ನೋಳೆ ಈತನ ಪತ್ನಿ ದೀರ್ಘತಮ ಅನ್ನೋನು ಉಚಿತನ ಪುತ್ರ ಜಯಂತ ಅಂದರೆ ಪದಾಭಿಮಾನಿ ಜಯಂತ ಕಶ್ಯಪುರುಷಿಗಳು ಈ ಮಹರ್ಷಿ ಬ್ರಹ್ಮಪುತ್ರನಾಗಿರ್ತಕ್ಕಂಥ ಮರೀಚಿಯಿಂದ ಕರ್ದಮ ಪುತ್ರಿಯಾದ ಕಲೆಯಲ್ಲಿ ಹುಟ್ಟಿದವನು ಈತನಿಗೆ ಅದಿತಿ ದಿತಿ ಧನು ಕಲಾ ಧನಾಯು ಸಿಂಹಿಕ ಕ್ರೋಧ ಪ್ರಾಧ ವಿಶ್ವ ವಿನತ ಕಪಿಲ ಮುನಿ ಕದ್ರು ಅಂತ ದಕ್ಷಪ್ರಜೇಶ್ವರನ ಹದಿಮೂರು ಮಂದಿ ಪತ್ನಿಯರಿದ್ದರು ಪುತ್ರಕಾಮಿ ಯಾಗವನ್ನ ಮಾಡಿ ಅನೇಕ ಪುತ್ರರನ್ನ ಪಡಿತಾನೆ ಆದಿತ್ಯ ಅಂದರೆ ಸುರರು ದೈತ್ಯ ದಾನವ ಗರುಡ ಗಂಧರ್ವ ನಾಗ ಪಶು ಪಕ್ಷಿ ವೃಕ್ಷ ಗುಲ್ಮ ಲತಾದಿಗಳು ಎಲ್ಲವೂ ಕೂಡ ಕಶ್ಯಪರ ಸಂತತಿ ಕೃತಯುಗದಲ್ಲಿ ಪರಮಾತ್ಮ ಶ್ರೀ ವಿಷ್ಣು ಅದಿತಿ ಕಶ್ಯಪರಲ್ಲಿ ವಾಮನನ್ನಾಗಿ ಅವತಾರ ಮಾಡಿ ಉಪೇಂದ್ರ ಅಂತ ಕರೆಸ್ಕೊಂಡ ತ್ರೇತಾಯುಗದಲ್ಲಿ ಕಶ್ಯಪ ದಶರಥನಾಗಿ ಅದಿತಿ ಕೌಸಲ್ಯಗಳಾಗಿಯೂ ಅವತಾರ ಮಾಡಿದರು ದಶರತ ಕೌಶಲ್ಯಾನಂದನನಾಗಿ ಶ್ರೀರಾಮಚಂದ್ರನ ಅವತಾರ ಆಯಿತು ದ್ವಾಪರದಲ್ಲಿ ವಸುದೇವ ದೇವಕಿಯರಾದರು ಅವರೇ ಕಕ್ಷೇಪ ಮತ್ತು ಅತಿಥಿಗಳು ಅಲ್ಲಿ ಕೃಷ್ಣಾವತಾರ ಆಯಿತು ಮುಂದೆ ಏಕಾದಶ ಮನುಗಳು ಮನುಗಳ ಸಂಖ್ಯೆ ಹದಿನಾಲ್ಕು ಇವರೊಳಗೆ ಸ್ವಯಂಭೂಮನು ತಾಪಸ ಮತ್ತು ವೈವಸ್ವತ ಮೂರು ಮಂದಿ ಉತ್ತಮ ಕಕ್ಷೆ ಮೇಲಿನ ಕಕ್ಷೆಗಳಿಗೆ ಸೇರಿದವರು ಉಳಿದವರು ಸ್ವರೋಚಿಷ ಚಾಕ್ಷುಷ ಬ್ರಹ್ಮಸಾವರಣಿ ರುದ್ರ ಸಾವರಣಿ ಉತ್ತಮ ಸಾವರಣಿ ಧರ್ಮಸಾವರಣಿ ಇಂದ್ರ ಸಾವರಣಿ ರೈವತ ದಕ್ಷ ಸಾವರ್ಣಿ ದೇವಸಾವರಣಿ ಹೀಗೆ ಹನ್ನೊಂದು ವಶುಗಳ ವರ್ಗ ಧ್ರುವರಾಜ ಸ್ವಯಂಭೂಮನುವಿನ ಮೊಮ್ಮಗ ಉತ್ತಾನಪಾದರಾಯನ ಹಿರಿಯ ಪತ್ನಿ ಸುನೀತೆಯಲ್ಲಿ ಹುಟ್ಟಿದವನೇ ಧ್ರುವ ಮಲತಾಯಿಯಾಗಿರ್ತಕ್ಕಂಥ ಸುರುಚಿಯಿಂದ ಅವಮಾನಿತನಾಗಿ ವನದಲ್ಲಿ ಘೋರ ತಪಶ್ಚರ್ಯನ್ನು ಮಾಡಿ ಶ್ರೀಮನ್ನಾರಾಯಣನನ್ನು ಪ್ರತ್ಯಕ್ಷೀಕರಿಸಿಕೊಂಡ ಮಹಾತ್ಮನೇ ಧ್ರುವ ಉತ್ತರ ದಿಕ್ಕಿನಲ್ಲಿರುವಂಥ ಧ್ರುವಮಂಡಲವೇ ಈ ತಲಸ್ಥಿರವಾದ ಸ್ಥಾನ ಧ್ರುವಕ್ಷಿತಿ ನಹುಷ ಚಂದ್ರ ಚಂದ್ರವಂಶದ ಅರಸು ಊರ್ವಶಿ ಪುರೂರವರ ಪುತ್ರನಾಗಿರ್ತಕ್ಕಂಥ ಆಯುರಾಜನಿಂದ ಸ್ವರ್ಭಾನುವಿನಲ್ಲಿ ಜನಿಸಿದವನು ಈತನ ಪತ್ನಿ ಪಿತೃದೇವತೆಗಳ ಕನ್ಯೆ ವಿರಜ ಈತನಿಗೆ ಯಾತಿ ಯಯಾತಿ ಯತಿ ಯಯಾತಿ ಸಂಯಾತಿ ಆಯಾತಿ ಅಯತಿ ಧ್ರುವ ಅಂತ ಆರು ಜನ ಮಕ್ಕಳು ಈತನು ಇಂದ್ರ ಪದವಿಯನ್ನ ಆಳ್ತಾನೆ ಆಗ ಇಂದ್ರನ ರಾಣಿಯಾದ ಶುಚಿಯನ್ನು ಹೊಂದಬೇಕು ಅಂತ ದುರ್ಬುದ್ಧಿ ಬರುತ್ತೆ ಶಚಿ ಉಪಾಯ ಅಂತರದಿಂದ ನಹುಶನಿಗೆ ನೀನು ಅಪೂರ್ವವಾಗಿರ್ತಕ್ಕಂಥ ವಾಹನದಲ್ಲಿ ಕುಳಿತು ಬಂದರೆ ನಿನ್ನ ವಶಾಳಾಗ್ತೀನಿ ಅಂತ ತಿಳಿಸ್ತಾಳೆ ಆಗ ನಹುಷ ಸಪ್ತರ್ಷಿಗಳನ್ನೇ ವಾಹನವನ್ನಾಗಿ ಮಾಡಿಕೊಂಡು ಪಲ್ಲಕ್ಕಿಯಲ್ಲಿ ಕುಳಿತು ಶಚಿಯ ಮಂದಿರಕ್ಕೆ ಬರ್ತಾನೆ ಅಗಸ್ತ್ಯರು ಕೂಡ ಪಲ್ಲಕ್ಕಿಯನ್ನು ಹೊತ್ತವರಾಗಿದ್ದರು ನಹುಷ ಶಚಿಯನ್ನು ಕೊಡಬೇಕು ಕೂಡಬೇಕು ಅನ್ನೋ ಆತುರದಿಂದ ಸರ್ಪ ಸರ್ಪ ಅಂದರೆ ಬೇಗ ಬೇಗ ನಡೆ ಅಂತ ಅಗಸ್ತ್ಯ ಮುನಿಯ ತಲೆಯನ್ನು ತನ್ನ ಕಾಲಿನಿಂದ ಒದಿತಾನೆ ಆಗ ಕ್ರುದ್ಧರಾಗಿರ್ತಕ್ಕಂಥ ಅಗಸ್ತ್ಯರು ಸರ್ಪೋಭವ ನೀನು ಸರ್ಪನಾಗುವಂಥ ಶಾಪ ಕೊಡ್ತಾರೆ ತಕ್ಷಣ ನಹುಷ ಅಜಗರನಾಗಿ ಬೆಳಿತಾನೆ ಪಾಂಡವರ ವನವಾಸ ಕಾಲದಲ್ಲಿ ಸರ್ಪರೂಪದಿಂದಿದ್ದ ನಹುಷ ಭೀಮಸೇನ ದೇವರನ್ನು ಬಿಗಿಯಾಗಿ ಬಂಧಿಸ್ತಾನೆ ಧರ್ಮರಾಯ ಸರ್ಪದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಕೊಟ್ಟು ಭೀಮಸೇನ ದೇವರನ್ನು ಸರ್ಪದ ಬಂಧನದಿಂದ ಬೆಳೆಸಿದರು ಆಗ ನಹುಷನಿಗೆ ಸರ್ಪದೇಹ ಹೋಗಿ ದಿವ್ಯ ದೇಹಧಾರಿಯಾಗಿ ಸ್ವರ್ಗಕ್ಕೆ ಪುನಃ ವಾಪಸ್ ಹೋದ ಇನ್ನು ಅವನು ಯದುವಂಶದ ಒಬ್ಬ ರಾಜರ್ಶಿ ವೃಷ್ಣಿವಂಶದ ಚಿತ್ರರ ತನ ಪುತ್ರ ಇವನ ಪುತ್ರಿಯಾದ ಬಿಂದುಮತಿ ಎನ್ನೋಳು ಮಾಂದಾತರಾಜನ ಪತ್ನಿ ಹೈಹಯ ಇವನು ಸೂರ್ಯವಂಶದ ಚಕ್ರವರ್ತಿ ಶರಯಾತಿ ರಾಜನ ಮಗ ಇವನೇ ಕಾರ್ತಿವೀರಾರ್ಜನ ಸಹಸ್ರ ತೋಲ್ಬಳವನ್ನು ಹೊಂದಿದ ಅಸಮ ಪರಾಕ್ರಮಿ ದೌಶಯಂತಿ ದುಷ್ಯಂತರಾಜನಿಂದ ಶಕುಂತಲೆಯಲ್ಲಿ ಜನಿಸಿದ ಭರತರಾಜನೇ ದೌಶ್ಯಂತಿ ಬಲಿ ಪ್ರಹ್ಲಾದರಾಜನ ಪುತ್ರನೇ ವಿರೋಚನ ವಿರೋಚನ ಪುತ್ರನೇ ಬಲಿ ಚಕ್ರವರ್ತಿ ಈತನ ಪತ್ನಿ ವಿದ್ಯಾವಳಿ ಬಾಣಾಸುರ ಬಲಿಯ ಪುತ್ರ ಸಪ್ತ ಇಂದ್ರರು ಹದಿನಾಲ್ಕು ಮಂದಿ ಇಂದ್ರರಲ್ಲಿ ಚವನ ಅದ್ಭುತ ಶಂಭು ವೈದ್ರುತಿ, ದಿವಸ್ಪತಿ ಶುಚಿ ರಿತಧಾಮ ಈ ಏಳು ಮಂದಿ ಇಂದ್ರರು ಬ್ರಹ್ಮನ ಒಂದು ಹಗಲಿನಲ್ಲಿ ಹದಿನಾಲ್ಕು ಇಂದ್ರರು ಸ್ವರ್ಗಲೋಕವನ್ನು ಹದಿನಾಲ್ಕು ಮನುಗಳು ಭೂಲೋಕವನ್ನು ಆಳ್ತಾರೆ ಒಬ್ಬ ಮನುವಿನ ಆಯಸ್ಸು ಒಂದು ಮನ್ವಂತರ ಅಂದರೆ ಎಪ್ಪತ್ತೊಂದು ಮಹಾಯುಗಗಳು ಈ ಸಪ್ತ ಇಂದ್ರರಿಗೆ ಶಚಿ ಪತಿತ್ವ ಕಕುಸ್ತ ಇಕ್ಷ್ವಾಕುವಿನ ಮೊಮ್ಮಗ ಶಶಾದನ ಪುತ್ರ ಇವನಿಗೆ ಇಂದ್ರವಾಹ ಅಂತ ಹೆಸರಿದೆ ಒಮ್ಮೆ ದೇವತೆಗಳು ದೈತ್ಯರ ಜೊತೆ ಯುದ್ಧ ಮಾಡಬೇಕಾದ ಪ್ರಸಂಗದಲ್ಲಿ ಈತ ವೃಷಭರೂಪಿಯಾಗಿರ್ತಕ್ಕಂಥ ಇಂದ್ರನ ಕರುತ್ ಅಂದರೆ ಡುಬ್ಬದ ಮೇಲೆ ಕುಕುತ್ ಅಂತಲೂ ಕರೀತಾರೆ ಕಕ್ಕುತ್ ಡುಬ್ಬದ ಮೇಲೆ ಕುಳಿತು ರಾಕ್ಷಸರನ್ನು ಜಯಿಸ್ತಾನೆ ಇದರಿಂದ ಈತನಿಗೆ ಇಂದ್ರವಾಹ ಅಥವಾ ಕಕುತ್ಸ್ತ ಅಂತ ಹೆಸರು ಬಂತು ಗಯರಾಜ ಚಂದ್ರವಂಶದ ಆಯುರಾಜನ ಪುತ್ರ ಸ್ವರ್ಭಾನು ಇತನ ತಾಯಿ ನಹುಷ ಮತ್ತೆ ಅನೇಸರು ಇತನ ಸಹೋದರರು ಇವರೆಲ್ಲ ಶತಸ್ಥ ದೇವತೆಗಳಿಗಿಂತ ತಾರತಮ್ಯದಲ್ಲಿ ಅವರರು ಇಲ್ಲಿ ಮನುಗಳು ಏಕಾದಶ ಅಂದರೆ ಹನ್ನೊಂದು ಮನುಗಳು ಅಂತ ಅಂದರೆ ತಾಪಸನಾಮಕ ಸಾಕ್ಷಾತ್ ಪರಮಾತ್ಮ ಸ್ವಯಂಭೂಮನು ಮತ್ತು ವೈಭಸ್ವತಮನು ಈ ಮೂರು ಜನರನ್ನು ಹೊರತುಪಡಿಸಿ ಹನ್ನೊಂದು ಮನುಗಳು ಅಂತ ತಗೋಬೇಕು ಈ ಕ್ಷಿತಿಪರು ಅಂದರೆ ಚಕ್ರವರ್ತಿಗಳನ್ನು ಯಾಕೆ ಸ್ಮರಣೆ ಮಾಡಬೇಕು ಅಂದರೆ ವಿಜಯದಾಸರು ಒಂದು ಕೀರ್ತನೆಯಲ್ಲಿ ವಾರ್ಧಿಕ ಷಟ್ಪದಿಯಲ್ಲಿ ರಚನ ಮಾಡಿ ಪುಣ್ಯ ಶ್ಲೋಕರಾದ ವ್ಯಾಪ್ತದರ್ಶಿಗಳಾಗಿರ್ತಕ್ಕಂಥ ನೂರು ರಾಜರ ನಾಮಗಳನ್ನು ಸ್ತೋತ್ರ ಮಾಡ್ತಾರೆ ಕ್ಷಿತಿಪರನ ಸ್ಮರಿಸಿ ನಿಮಗೆ ಅಪಜಯವೆಂದೆಂದಿಗೂ ಇಲ್ಲ ಅಂತ ಆದ್ದರಿಂದ ಆ ರೀತಿಯಾಗಿ ಎಲ್ಲ ಕಾಲದಲ್ಲೂ ಜಯ ಸಿಗಬೇಕು ಅಂತಾದರೆ ಈ ಕ್ಷಿತಿಪರ ಚಕ್ರವರ್ತಿಗಳ ಸ್ಮರಣೆ ಅನ್ನೋದು ಅತ್ಯಂತ ಅವಶ್ಯ ಅಂತ ತಿಳಿಸ್ತಾರಲ್ಲಿ ಹೀಗೆ ಚವನ ಮತ್ತು ಸನಕಾದಿಗಳು ಪಾವಕ ಅನ್ನು ಅಗ್ನಿಪುತ್ರ ದೈತ್ಯಗುರುಗಳಾದ ಶುಕ್ರಾಚಾರ್ಯರು ಉಚಿಚ್ ಮುನಿ ಇಂದ್ರಪುತ್ರ ಜಯಂತ ಕಶ್ಯಪುರುಷಗಳು ಹನ್ನೊಂದು ಮನುಗಳು ಧ್ರುವ ನಹುಷ ಶಶಿಬಿಂದು ಕಾರ್ತಿವೀರಾರ್ಜುನ ದುಷ್ಯಂತನ ಮಗ ಭರತ ದೋಷ್ಯಂತಿ ವಿರೋಚನ ಪುತ್ರ ಬಲಿಚಕ್ರವರ್ತಿ ಮೊದಲಾಗಿರ್ತಕ್ಕಂಥ ಏಳು ಜನ ಇಂದ್ರರು ಕಕುಸ್ತ ರಾಜ ಮತ್ತು ಗಯಾರಾಜ ಇವರಿಗಿಂತ ಕಡಿಮೆ